ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಇವಿಸಲಿರುವ ಆ ಘಟನೆ ಸಂಭವಿಸಿದಾಗ ಲೈಸಲಿ ಅದರ ಸಂಭವವನ್ನು ಸುಳ್ಳಾಗಿಸುವವನಾರೂ ಇರಲಾರನು ಕಾಕಿ ಅದು ಬುಡಮೇಲುಗೊಳಿಸಿ ಬಿಡುವಂತಹ ವಿಪತ್ತಾಗಿರುವುದು ಆಗ ಭೂಮಿಯು ಹಠಾತನೇ ನಡುಗಿಸಲ್ಪಡುವುದು ಮತ್ತು ಪರ್ವತಗಳನ್ನು ಚೂರು ಚೂರು ಮಾಡಿಬಿಡಲಾಗುವುದು ಅವು ಹಬ್ಬಿದ ಧೂಳಾಗಿ ಬಿಡುವು ವಕು ತುಮಕ ಆಗ ನೀವು ಮೂರು ಗುಂಪುಗಳಾಗಿ ವಿಂಗಡಿಸಲ್ಪಡುವಿರಿ ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು ಮತ್ತು ಎಡಗಡೆಯವರು ಎಡಗಡೆಯವರ ದುರದೃಷ್ಟದ ಕುರಿತು ವರ್ಣಿಸುವುದೇನು ಅಗ್ರಗಣ್ಯರಂತೂ ಅಗ್ರಗಣ್ಯರೇ ಆಗಿರುತ್ತಾರೆ ಉಲ ಇಲ್ಮುಖೋ ನಿಕಟವರ್ತಿಗಳು ಅವರೇ ತಾನೆ ಪೀಜಿನ್ನ ಸಂಪತ್ ಸಮೃದ್ಧ ಸ್ವರ್ಗೋದ್ಯಾನಗಳಲ್ಲಿ ವಾಸಿಸುವರು ತುಲ್ಲ ಚುಮ್ಮಿನಲ್ಲವೀ ನವ ಕಲಿ ರುಲ್ಲ ಹಿರೀ ಹಿಂದಿನವರಲ್ಲಿ ಅನೇಕರಿರುವರು ಮುಂದಿನವರಲ್ಲಿ ಕಡಿಮೆ ಇರುವರು ಅಲಸುರುಚನಾಲೈಹ ಮುಚ ಕೋವಿಳೀ ರತ್ನಖಚಿತ ಪೀಠಗಳ ಮೇಲೆ ದಿಂಬುಗಳಿಗೆ ಒರಗಿ ಎದುರುಬದುರಾಗಿ ಕುಳಿತುಕೊಳ್ಳುವರು ಅವರ ಕೂಟಗಳಲ್ಲಿ ಚಿರ ಬಾಲಕರು ಓಡಾಡುತ್ತಿರುವರು ಸುರಾಭರಿತ ಲೋಟೆಗಳನ್ನು ಹೂಜೆಗಳನ್ನು ಮತ್ತು ಪಾನಪಾತ್ರೆಗಳನ್ನು ಪಾತ್ರೆಗಳನ್ನೆತ್ತಿಕೊಂಡು ಅದನ್ನು ಕುಡಿದಾಗ ಅವರ ತಲೆ ತಿರುಗಲಾರದು ಮತ್ತು ಅವರ ಬುದ್ಧಿಯು ಮಂಕಾಗಲಾರದು ವಸಿಹಸಿಜಯರೂ ಆ ಬಾಲಕರು ಅವರ ಮುಂದೆ ತರತರದ ಹಣ್ಣು ಹಂಪಲುಗಳನ್ನು ಅವರಿಗೆ ಇಷ್ಟವಿದ್ದುದನ್ನು ಆಯ್ದುಕೊಳ್ಳಲಿಕ್ಕಾಗಿ ತಂದಿರಿಸುವರು ವ ಲಕ್ಷ್ಮಿ ತೈರಿ ಅವರು ತಮಗೆ ಇಷ್ಟ ಬಂದುದನ್ನು ಉಪಯೋಗಿಸಿಕೊಳ್ಳುವಂತೆ ಪಕ್ಷಿಗಳ ಮಾಂಸವನ್ನು ಮುಂದಿರಿಸಲಾಗುವುದು ವಶೂರು ಅವರಿಗಾಗಿ ಸುಂದರ ನಯನೆಯರಾದ ಅಪ್ಸರೆಯರಿರುವರು ಅವರು ಬಚ್ಚಿಡಲಾದ ಮುತ್ತುಗೊಳ ಎಂಬಂತೆ ಸುಂದರಿಯಾಗಿರುವರು ಜಾ ಬಿ ಇವೆಲ್ಲ ಅವರು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಕರ್ಮಗಳ ಪ್ರತಿಫಲದ ರೂಪದಲ್ಲಿ ಅವರಿಗೆ ಸಿಗುವುದು ಲೀಹಲೀಮ ಅಲ್ಲಿ ಅವರು ಯಾವುದೇ ನಿರರ್ಥಕ ಅಥವಾ ಪಾಪದ ಮಾತನ್ನು ಕೇಳಲಾರರು ಇಲ್ಲ ಸಲಾಮ ಸಲಾಮ ಪ್ರತಿಯೊಂದು ಮಾತು ಸರಿಯಾದ ಮಾತೇ ಆಗಿರುವುದು ಇನ್ನು ಬಲಗಡೆಯವರು ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು ಈ ಅವರು ಮುಳ್ಳಿಲ್ಲದ ಬುಗರಿಗಳು ಒಂದರ ಮೇಲೊಂದರಂತೆ ಪದರಗಳಾಗಿರುವ ಬಾಳೆಹಣ್ಣುಗಳು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 ನಾವು ಅವರ ಪತ್ನಿಯರನ್ನು ವಿಶಿಷ್ಟ ರೀತಿಯಲ್ಲಿ ಹೊಸತಾಗಿ ಸೃಷ್ಟಿಸುವೆವು ಮೀನ್ ಮತ್ತು ಅವರನ್ನು ಕನ್ಯೆಯರನ್ನಾಗಿ ಮಾಡುವೆವು ಅವರು ತಮ್ಮ ಪತಿಯನ್ನು ಪ್ರೀತಿಸುವವರು ಮತ್ತು ಸಮಾನ ವಯಸ್ಕರಾಗಿರುವರು ಇವೆಲ್ಲ ಬಲಗಡೆಯವರಿಗಾಗಿ ತುಲ್ಲು ತುಲ್ಲು ಅವರು ಹಿಂದಿನವರಲ್ಲೂ ಅನೇಕರಿರುವರು ಮತ್ತು ಮುಂದಿನವರಲ್ಲೂ ಅನೇಕರಿರುವರು ಇನ್ನು ಎಡಗಡೆಯವರು ಎಡಗಡೆಯವರ ದೌರ್ಭಾಗ್ಯದ ಕುರಿತು ಹೇಳುವುದೇನು ಅವರು ಸುಡುಗಾಳಿಯ ಉರಿಯಲ್ಲೂ ಕುದಿಯುತ್ತಿರುವ ನೀರಲ್ಲೂ ಅಹ್ಮ ಕಪ್ಪು ಹೋಗೆಯ ನೆರಳಲ್ಲೂ ಇರುವರು ಲಬರಿದ್ಯೂ ಒಲಂಕರೀಮ್ ಅದು ತಂಪು ಆಗಿರದು ಸುಖದಾಯಕವೂ ಆಗಿರದು ಇನ್ನ ಹುಂಕನು ಅವು ಲಿ ಕ ಇವರು ಈ ಗತಿಗೆ ಬರುವುದಕ್ಕೆ ಮುಂಚೆ ಸುಸ್ಥಿತಿಯಲ್ಲಿದ್ದರು ವ ಕನೂಯು ಸಿಬ್ಬೂ ನೇಮ್ ಮತ್ತು ಮಹಾಪಾತಕಗಳಿಗೆ ಅಂಟಿಕೊಂಡಿದ್ದರು ವ ಕನೂಯ ಊಲೂ ನೈದಿ ಕುನ್ನ ತುರೋದ ಅವರು ಹೇಳುತ್ತಿದ್ದರು ನಾವು ಸತ್ತು ಮಣ್ಣಾಗಿ ಹೋದಾಗ ಮತ್ತು ಎಲುಬು ಗೂಡುಗಳಾಗಿ ಬಿಟ್ಟಾಗ ಪುನಃ ಎಬ್ಬಿಸಿ ನಿಲ್ಲಿಸಲ್ಪಡುವಿವೆ ನಮಗಿಂತ ಮುಂಚೆ ಗತಿಸಿರುವ ನಮ್ಮ ಪೂರ್ವಜರು ಎಬ್ಬಿಸಲ್ಪಡುವರೆ الاولين والآخرين لمجموعون الى ميقات يوم معلوم સંદેશವಹ کرے ಇವರೊಡನೆ ಹೇಳಿರಿ निश्चयವಾಗಿಯೂ ಹಿಂದಿನವರು ಮುಂದಿನವರು ಎಲ್ಲರೂ ಒಂದು ದಿನ ಒಟ್ಟುಗೂಡಿಸಲಪಡುವರು ಅದರ ಸಮಯ ನಿಶ್ಚಿತವಾಗಿದೆ ثم انكم ايها الضالون المكذبون لا ياكلون من شجر الزقوم او پتబृष्टरे मत्त सुल्लागिसवरे नीवू जक्कुम वृक्षद आहारवन्न तिन्नलिरुविदि तमारीऊन منها البطون अदरिंदले नीवू होट्टे tumbuvidi शारीबून عليه من الحميم ಮತ್ತು ಅದರ ಮೇಲೆ ಕುದಿಯುವ ನೀರನ್ನು ಕುಡಿಯುವಿರಿ ಇಂದ ಬೆಂಡಾದ ಒಂಟೆಯು ಕುಡಿಯುವಂತೆ ಇದುವೇ ಈ ಎಡಭಾಗದವರಿಗೆ ಪ್ರತಿಫಲದ ದಿನ ಸಿಗಲಿರುವ ಆತಿಥ್ಯುಲೂ ನಾವು ನಿಮ್ಮನ್ನು ಸೃಷ್ಟಿಸಿದೆವು ಆದರೂ ನೀವು ದೃಢೀಕರಿಸುವುದಿಲ್ಲ ಬೇಕೆ ಐ ಚು ಚುಮೂನ್ ನೀವು ಸುರಿಸುವ ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರ ಚಹ್ಲು ಅಮ್ ನೂನು ಕೋನ್ ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವು ಅಥವಾ ಅದನ್ನುಂಟು ಮಾಡುವವರು ನಾವೋ ನಶ್ನು ಕಜ್ಜೈ ನು ಮುಲ್ ಮೌ ಚೌ ನ ಅಲಅನ್ನು ಬದ್ದಿಲ ಅಂಚಲನುಷಿಯ ಕುಂಪಿ ಮಲಚಮ್ಲಮೂನ್ ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ ನಿಮ್ಮ ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ತರಲ್ಲ ಒಲ ಕೊಂಚು ಮುನ್ನೂಲ ಕಲೌಲ ಚಲಕ್ಕೂ ನಿಮ್ಮ ಪ್ರಥಮ ಜನನದ ಕುರಿತಂತು ನಿಮಗೆ ತಿಳಿದೇ ಇದೆ ಮತ್ತೇಕೆ ಪಾಠ ಕಲಿಯುವುದಿಲ್ಲ ನೀವು ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಚಿಸಿದಿರೂ ಅವುಗಳಿಂದ ಬೆಳೆಯನ್ನು ಬೆಳೆಸುವವರು ನೀವು ಅಥವಾ ಅದನ್ನು ಬೆಳೆಸುವವರು ನಾವು ನಾವಿಚ್ಛಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿಬಿಡಬಲ್ಲೆವು ಆಗ ನೀವು ತರತರದ ಮಾತುಗಳನ್ನಾಡುತ್ತಲೇ ಇರುವಿರಿ ಎಲ್ಲವೂ ನಮ್ಮ ಮೇಲೆ ತಿರುಗಿ ಬಿತ್ತು ನಿಜವಾಗಿ ನಮ್ಮ ಭಾಗ್ಯವೇ ಹಾಳು ಅಲ್ ಲೀತ ಶೂ ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೆ ಅಲ್ ತುಮು ನಲ್ ಮುಜ್ನಿ ಅಂ ನಹ್ನುಲ್ ಮುಲ್ ಜಿರೂನ್ ಅದನ್ನು ಮೋಡಗಳಿಂದ ಸುರಿಸಿದವರು ನೀವು ಅಥವಾ ಅದನ್ನು ಸುರಿಸಿದವರು ನಾವು ನಾವಿಚ್ಛಿಸಿದರೆ ಅದನ್ನು ಕಡು ಉಪ್ಪನ್ನಾಗಿ ಮಾಡಿಬಿಡಬಲ್ಲೆವು ಹೀಗಿರುತ್ತಾ ನೀವೇಕೆ ಕೃತಜ್ಞರಾಗುವುದಿಲ್ಲ ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ ನಡೆಸಿದ್ದುಂಟೆ ಅಣ್ಣು ಅದರ ಮರವನ್ನು ಉಂಟು ಮಾಡಿದವರು ನೀವು ಅಥವಾ ಅದನ್ನು ಅದನ್ನುಂಟು ಮಾಡಿದವರು ನಾವು ನಾವು ಅದನ್ನು ಸ್ಮರಣ ಸಾಧನವಾಗಿಯೂ ಅಗತ್ಯವುಳ್ಳವರಿಗೆ ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ ಕಲಾವೀ ಆದುದರಿಂದ ಸಂದೇಶವಾಹಕರೇ ಅತ್ಯಂತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು ೂ ಹಾಗಲ್ಲ ನಾನು ನಕ್ಷತ್ರಗಳ ಸ್ಥಾನಗಳ ಆಣೆ ಇಡುತ್ತೇನೆ ವ ಇನ್ನ ಹೂಲ ಪಸ ನೀವು ಅರಿಯುವುದಾದರೆ ಇದು ಅತಿ ದೊಡ್ಡ ಆಣೆಯಾಗಿದೆ ಇದೊಂದು ಉನ್ನತ ಮಟ್ಟದ ಕುರುಆನ್ ಎಂಬುದರ ಕುರಿತು ಇದು ಒಂದು ಸುರಕ್ಷಿತ ಗ್ರಂಥದಲ್ಲಿ ಮುದ್ರಿತವಿದೆ ಲಯಮಸ್ಸುಹೂ ಇಲ್ಲ ಮುನ್ ಪರಿಶುದ್ಧರಲ್ಲದೆ ಬೇರಾರೂ ಇದನ್ನು ಸ್ಪರ್ಶಿಸಲಾರರು ಇದು ಸಕಲ ಲೋಕ ಪಾಲಕನಿಂದ ಅವತೀರ್ಣಗೊಂಡುದಾಗಿದೆ ಮುದುಹಿನೂನ್ ಹೀಗಿರುತ್ತ ನೀವು ಈ ವಾಣಿಯ ಕುರಿತು ನಿರ್ಲಕ್ಷ್ಯ ತೋರುತ್ತೀರಾ ವಲೂಲರಿಸು ಕದ್ದಿವ ಮತ್ತು ಈ ಅನುಗ್ರಹದಲ್ಲಿ ಇದನ್ನು ತಿರಸ್ಕರಿಸುವುದನ್ನೇ ನಿಮ್ಮ ಪಾಲನ್ನಾಗಿ ಮಾಡಿಕೊಂಡಿರುವಿರ ಲೂಲ ಇದೀನ ಇದು ಗುರು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 ಇನ್ನು ಆ ಮರಣ ಹೊಂದುವವನು ನಿಕಟವರ್ತಿಗಳಲ್ಲಾಗಿದ್ದರೆ ಸರೌಷೋರೈ ಜನ್ನ ಅವನಿಗೆ ಸುಖ ಸಂತೋಷ ಅತ್ಯುತ್ತಮ ಜೀವನಾಧಾರ ಮತ್ತು ಅನುಗ್ರಹ ತುಂಬಿದ ಸ್ವರ್ಗೋದ್ಯಾನವಿದೆ ಅವನು ಬಲಗಡೆಯವನಾಗಿದ್ದರೆ ನಿನ್ನ ಮೇಲೆ ಶಾಂತಿ ಇರಲಿ ನೀನು ಬಲಗಡೆಯವರಲ್ಲಾಗಿರುತ್ತಿ يَنْدُ أَوْنَنَّ سْوَاجَتِصَالَاغُودُ وَأَمَّا إِنْ كَانَ مِنَ الْمُكَذِّبِينَ الضَّالِّينَ ಮತ್ತು ಅವನ ಅವನು ಸುಳ್ಳಾಗಿಸುವ ಪಥಭಷ್ಟರಲ್ಲಾಗಿದ್ದರೆಹಮೀ ಅವನ ಸತ್ಕಾರಕ್ಕಾಗಿ ಕುದಿಯುವ ನೀರುರಕಕ್ಕೆ ತಳ್ಳಲ್ಪಡುವುದು ಇದೆ ಇದೆಲ್ಲವೂ ಖಚಿತವಾದ ಸತ್ಯವಾಗಿದೆುದರಿಂದ ಸಂದೇಶ ವಾಹಕರೇ ನಿಮ್ಮ ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ